ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಸಕಲ ಜಡ ಮತ್ತು ಚೇತನಗಳಲ್ಲಿ ಸಾವಿರದ ರೂಪಗಳಿಂದ ವ್ಯಾಪ್ತನಾಗಿ ಅಲ್ಲಿಂದ ಆಗ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ ನಿಯಮನ ಮಾಡ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ ಭಾರಭೃನ್ನಾಮಕನ ಸಾವರದ ಆನೂರಿಪ್ಪತ್ತು ನಾಲ್ಕು ಮೂರ್ತಿಗಳು ಚರಾಚರದಿ ಸರ್ವತ್ರ ತುಂಬಿ ಹವು ಆರು ನಾಲ್ಕು ಜಡಗಳಲ್ಲಿ ಹದಿನಾರು ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸಕಲ ಪರಮಾತ್ಮನಿಗೆ ಭಾರಪೃತ್ ಅಂತ ಹೆಸರು ಕೂರ್ಮರೂಪದಿಂದ ಬ್ರಹ್ಮಾಂಡದ ಒಳಗು ಹೊರಗು ಈ ಚರಾಚರಾತ್ಮಕವಾಗಿರ್ತಕ್ಕಂಥ ಜಗತ್ತನ್ನು ಹೊತ್ತಿರೋದರಿಂದ ಭಾರಭೃತ್ ಅಂತ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಭಾರಭೃತ್ ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಹ ಆದ್ದರಿಂದನೂ ಭಾರಭೃತ್ ಅಂತ ಬೃಹತ್ ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂಥ ರೂಪ ಬ್ರಹ್ಮಾಂಡಂ ಭಾರಂ ಬಿಭರ್ತಿ ಇತಿ ಬ್ರಹ್ಮಾಂಡದ ಭಾರವನ್ನು ಧಾರಣೆ ಮಾಡೋದು ಸ್ವಧೃತ ಪರಮಾತ್ಮನೇ ಆದ್ದರಿಂದ ಅವನಿಗೆ ಭಾರಭೃತ್ ಅಂತ ಹೆಸರು ಭಾರ ಅಂದರೆ ಲಕ್ಷ್ಮೀದೇವಿ ಅಂತ ಆ ಲಕ್ಷ್ಮೀದೇವಿಯನ್ನು ಮೃತ್ ಭಕ್ಷಸ್ಥಳದಲ್ಲಿ ಧರಿಸಿರೋದ್ರಿಂದ ಪರಮಾತ್ಮನಿಗೆ ಭಾರ ಬೃತ್ತಂತ ಹೆಸರು ಇನ್ನೊಂದು ಅರ್ಥ ಬಲಗಾಲಿನ ಉಂಗುಷ್ಟದಲ್ಲಿದ್ದು ಇಡಿ ಜಡ ಶರೀರದ ತಾನೇ ಹೊತ್ತಿರೋದ್ರಿಂದ ಭಾರ ಬೃತ್ತಂತ ಪರಮಾತ್ಮನಿಗೆ ಹೆಸರು ಹೀಗೆ ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಧಾರಣೆ ಮಾಡಿರೋ ಕಾರಣಕ್ಕೆ ಭಾರ ಬೃತ್ತಂತ ಬ್ರಹ್ಮಾಂಡಂ ಭಾರಂ ಬಿಭರ್ತಿ ಭಾರಭೃತ್ ಬ್ರಹ್ಮಾಂಡಕ್ಕೆ ಭಾರಧಾರಕ ಅಂದರೆ ಆ ಭಾರವನ್ನು ತಾನೇ ಪರಮುಖ್ಯ ವೃತ್ತಿಯಿಂದ ಹೊತ್ತವನು ಸೋದೃತ ಅಂತ ಅವನೊಂದು ಶಾಸ್ತ್ರ ಹೇಳ್ತಾ ಇದೆ ಆ ಕಾರಣಕ್ಕಾಗೂ ಭಾರಭೃತ್ ರಮಾದೇವಿಯರನ್ನು ಭಾರ ಅನ್ನೋ ಹೆಸರಿನಿಂದ ಕರೀತಾ ಇದೆ ಬೃತ್ ವಕ್ಷಸ್ಥಳದಲ್ಲಿ ಧಾರಣೆ ಮಾಡಿರೋದ್ರಿಂದ ಭಾರಭೃತ್ ಅಂತ ಈ ಜಡ ಶರೀರದಿಂದ ಇರ್ತಕ್ಕಂಥ ಈ ಜೀವರ ಭಾರವನ್ನು ತಾನೆ ಹೊತ್ತಿಯಾನೆ ಬಲಗಾಲದ ಉಂಗೂಟದಲ್ಲಿದ್ದು ತಾನು ಇಡೀ ಶರೀರದ ಭಾರವನ್ನು ಧಾರಣ ಮಾಡಿರೋದ್ರಿಂದ ಭಾರ ಬೃತ್ತಂತೆ ಹೀಗೆ ಭಾರ ಹೆಸರಿನಿಂದ ಪರಮಾತ್ಮ ಸಾವಿರದ ರೂಪಗಳಿಂದ ಇರ್ತಾನೆ ಅಂತ ಅದನ್ನು ಅಕ್ಷರ ಘಟನೆಯಿಂದನೂ ಭ ಪವರ್ಗದಲ್ಲಿ ನಾಲ್ಕನೇ ಅಕ್ಷರ ರ ಎರಡನೇದು ಭ್ರೂ ಅಲಿ ಭ ಮತ್ತು ರ ಸೇರಿ ಸಂಯುಕ್ತಾಕ್ಷರ ಆರು ತವರ್ಗದಲ್ಲಿ ಒಂದು ನಾಲ್ಕು ಸಾವಿರದ ಇನ್ನೂರ ಅರವತ್ತೊಂದು ಆಯಿತು ಅದನ್ನು ಅಂಕಾನಂಬ ಮತ್ತು ಗತಿಹಿ ಮಾಡಿದ್ರೆ ಸಾವಿರದ ಆರುನೂರ ಹೀಗೆ ಜಡ ಚೈತನಾತ್ಮಕವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪಿಸಿ ಸರ್ವ ದೇಶ ಸರ್ವ ಕೂಡ ಈ ಜಗತ್ತಿನ ಧಾರಣ ಸಾಮರ್ಥ್ಯ ಪರಮಾತ್ಮನಿಗೆ ಇರೋದು ಅದರಿಂದ ಅವನನ್ನು ಭಾರ ಬೃತ್ತಂತೆ ಈ ರೀತಿಯಾಗಿ ಹೇಳಿರುವುದು ನವಾವರಣ ಸಹಿತವಾಗಿರ್ತಕ್ಕಂಥ ಇಡೀ ಬ್ರಹ್ಮಾಂಡದ ವಡತಿ ಯಜಮಾನಿ ಅಂತ ಮಹಾಲಕ್ಷ್ಮಿ ಅವಳು ಅದನ್ನ ಒಳಗು ಹೊರಗು ಸರ್ವತ್ರ ವ್ಯಾಪ್ತಳಾಗಿದ್ದಾಳೆ ಮಾತೆಯಾಗಿ ಇಡಿ ಬ್ರಹ್ಮಾಂಡವನ್ನು ತಾನು ಲಕ್ಷ್ಮೀದೇವಿ ರಕ್ಷಣೆ ಮಾಡ್ತಾಳೆ ಅವಳು ಹೊರುವಂತಹ ಭಾರ ಎಷ್ಟಿದೆ ಎಷ್ಟಿರ್ಬೋದು ಅಂತಂದರೆ ಆ ಲೋಕರಕ್ಷಣೆಯ ಲೋಕ ಮಾತೆಯ ಆ ರಕ್ಷಣೆಯ ಜವಾಬ್ದಾರಿ ಎಷ್ಟಿದೆ ಅಂತಹ ಭಾರವು ಕೂಡ ಬ್ರಿಯತ್ತೆ ಭಗವಂತನಿಂದ ಕೊರಲ್ಪಡತ್ತೆ ಆದ್ದರಿಂದ ಅವನಿಗೆ ಭಾರಭೃತ್ ಅಂತ ಈ ರೀತಿಯಾಗಿ ಕರೆಯೋದು ಇದನ್ನು ಅನುಸಂಧಾನ ಮಾಡ್ತಾ ಭಾರಭೃತ್ ಅನ್ನೋ ಹೆಸರಿನಿಂದ ಇರ್ತಕ್ಕಂಥ ಪರಮಾತ್ಮನನ್ನು ಕೂರ್ಮರೂಪಿ ಹರಿಯ ಬೆನ್ನ ಮೇಲೆ ಕುಳಿತು ನಾವು ಆಸನೆ ಕೂರ್ಮಸ್ಕಂದೆ ಉಪವಿಷ್ಟೋಸ್ಮೆ ಅಂತ ಸೋಮಮಂಡಲೇ ಕೂರ್ಮಸ್ಕಂದೆ ಉಪವಿಷ್ಟೋಸ್ಮೆ ಅಂತ ಗುರುವಂತದ ಪ್ರಾರಂಭದಲ್ಲಿ ಹೇಳ್ತೀವಲ್ಲ ಹಾಗೆ ಹೇಳಿ ಜಪ ಮಾಡಬೇಕು ಮಾಡ್ತೀವಿ ಸಾವಿರದ ಆರುನೂರ ಇಪ್ಪತ್ತು ನಾಲ್ಕು ರೂಪಗಳು ಅಂತ ಹೇಳಿದರು ರೂಪಿ ಭಗವಂತನಿಂದ ಅಂದರೆ ಒಂದು ದೀಪದಿಂದ ಸಾವಿರಾರು ದೀಪಗಳು ಹೊರಗೆ ಬರುವಂತೆ ಪ್ರಾದುರ್ಭವಿಸಿ ಎಲ್ಲ ಕಡೆ ಇರುತ್ತೆ ಭಗವಂತನ ಅನಂತ ರೂಪಗಳಲ್ಲಿ ಅಭೇದ ಚಿಂತನೆ ಹೀಗೆ ಚರಾಚರದಿ ಸರ್ವತ್ರ ತುಂಬಿ ಅಂತ ಈ ಚರಾಚರ ಪ್ರಪಂಚದ ಜಡಚೇತನಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದ ಅಧಿದೇವತೆ ಅಂದರೆ ದೇವಿ ಲಕ್ಷ್ಮೀದೇವಿ ಎಲ್ಲಿರ್ತಾಳೋ ಅಲ್ಲೆಲ್ಲ ಕಡೆ ಪರಮಾತ್ಮ ಇರ್ತಾನೆ ಪರಮಾತ್ಮ ಇದ್ದಲ್ಲೆಲ್ಲ ಲಕ್ಷ್ಮೀ ದೇವಿ ಇರ್ತಾಳೆ ಇಬ್ಬರೂ ನಿತ್ಯಾಭಿಯೋಗಿಗಳು ಅಂತ ದೇವಿಯ ಲಕ್ಷ್ಮೀದೇವಿಯ ಎಲ್ಲ ರೂಪಗಳನ್ನು ಅವುಗಳೊಂದಿಗೆ ಚರಾಚರ ಪ್ರಪಂಚವನ್ನು ಕೂಡ ಬಾರಬ್ರು ತನ್ನ ಹೆಸರಿನಿಂದ ಪರಮಾತ್ಮನೇ ಹೊತ್ತು ರಕ್ಷಣೆಯನ್ನು ಮಾಡ್ತಾನೆ ಹೇಗೆ ಅಂತ ಕೇಳಿದ್ರೆ ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಟತಿ ಬ್ರಾಮಯ್ಯನ್ ಸರ್ವಭೂತಾನಿ ಯಂತ್ರಾರೂಢ ಮಾಯೆಯ ಅಂತ ಭಗವದ್ಗೀತೆಯಲ್ಲಿ ತಿಳಿಸುವಂಗೆ ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಗಳಿಂದ ಭಗವಂತ ಎಲ್ಲ ಪದಾರ್ಥಗಳ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದು ರಕ್ಷಣೆ ಮಾಡ್ತಾನೆ ಹೇಗೆ ಅಂದರೆ ಸೂತ್ರೇ ಮಣಿಗಣ ಅಂತ ಮೈ ಸರ್ವಿದ್ ಪ್ರೋತಮ್ ಸೂತ್ರೇ ಮಣಿಗಣ ಅಂತ ನಾನಾ ರೀತಿಯಾಗಿರ್ತಕ್ಕಂಥ ಮಣಿಗಳೆಲ್ಲ ಇದೆ ಆ ಮಣಿಗಳಿಗೆ ರಂಧ್ರ ಇದೆ ಆ ಒಂದು ಧಾರ ಇದೆ ಆ ಧಾರ ಮಣಿಗಳಿಗೆ ಆಶ್ರಯ ಹೇಗಾಗಿದೆಯೋ ಹಾಗೆ ಇಲ್ಲಿರ್ತಕ್ಕಂಥ ಮಡಿಗಳಂಥ ಎಲ್ಲ ತ್ರಿವಿಧ ಜೀವರಾಶಿಗಳಿಗೂ ಮತ್ತೆ ಎಲ್ಲ ಜಡವಸ್ತುಗಳಿಗೂ ಕೂಡ ಆಧಾರ ಸದೃಶನಾಗಿರ್ತಕ್ಕಂಥವನು ಪರಮಾತ್ಮನೇ ಬಾರವನ್ನ ಹೊತ್ತಿರತಕ್ಕಂಥ ಕೂರ್ಮ ರೂಪ ಬೇರೆ ಅಲ್ಲ ಈ ಸಾವಿರದ ಆರ್ನೂರ ಇಪ್ಪತ್ತ್ನಾಲ್ಕು ಅದು ಬೇರೆ ಅಲ್ಲ ಲೀಲೆಯಿಂದ ಬೇರೆ ಬೇರೆ ರೂಪಗಳ ಉಪಾಸನೆಗಾಗಿ ಭಗವಂತ ಭಕ್ತರ ಮೇಲೆ ತಾನು ಆ ರೀತಿಯಾಗಿ ನಮಗೆ ತೋರಿಸ್ತಾನೆ ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ಇಂತಹ ಪರಮಾತ್ಮ ಆರು ನಾಲ್ಕು ಜಡಗಳಲ್ಲಿ ಆರು ಎಂಟು ನಾಲ್ಕು ಅಂತ ಮಾಡಿದರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತತ್ವಗಳಲ್ಲೂ ಕೂಡ ನಿಯಮ ಮಾಡ್ತಾನೆ ಭಗವಂತ ಇಪ್ಪತ್ನಾಲ್ಕು ತತ್ವಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲೂ ಇದ್ದು ಭಾರ ಅಭಿರುತ್ತ ಕರೆಸ್ಕೊತಾನೆ ಇದೊಂದು ರೀತಿಯಾಗಿ ಆರು ನಾಲ್ಕು ಅಂದರೆ ಆರು ಪ್ಲಸ್ ಅಂತ ಆದರೆ ಹತ್ತು ಅಂತ ಜಡೇಶು ದಶ ಅಂತ ಒಂದು ವಚನ ಇದೆ ವಚನ ಹತ್ತು ರೂಪಗಳಿಂದ ಅಂತ ಜಡ ವಸ್ತುಗಳಲ್ಲಿರ್ತಕ್ಕಂಥ ರೂಪಗಳು ಹತ್ತು ಅಂತ ಪ್ರಮಾಣ ಹೇಳ್ತವೆ ಆದ್ದರಿಂದ ಆರು ನಾಲ್ಕು ಅಂದರೆ ಹತ್ತು ರೂಪಗಳಿಂದ ಭಗವಂತ ಜಡವಸ್ತುಗಳಲ್ಲಿ ಭಾರಭೃತ್ತನ ಹೆಸರಿನಿಂದ ಇದ್ದಾನೆ ಹದಿನಾರು ಚೇತನಗಳಲ್ಲಿ ಷೋಡಶಕ ಯುಕ್ತವಾಗಿರ್ತಕ್ಕಂಥ ಹದಿನಾರು ಕಳೆಗಳಿಂದ ಯುಕ್ತವಾಗಿರ್ತಕ್ಕಂಥ ಶರೀರದಲ್ಲಿ ಭಗವಂತ ಹದಿನಾರು ರೂಪಗಳಿಂದ ಇದ್ದು ಜೀವರಿಗೆ ಶರೀರ ಧಾರಣೆ ಮಾಡಲಿಕ್ಕೆ ಆಸಕ್ತತೆ ಆದ್ದರಿಂದ ಪರಮಾತ್ಮನೇ ಅಲ್ಲಿದ್ದು ಭಾರಭತ್ ಅಂತ ಬಾರಿಸ್ಕೊಂಡು ಆ ಶರೀರ ಧಾ ಧಾರಣಾ ಸಾಮರ್ಥ್ಯವನ್ನು ಜೀವರಿಗೆ ಉಂಟು ಮಾಡ್ತಾನೆ ಭಗವಂತ ಚೇತನೆಯ ಷೋಡಶಃ ಅಂತ ಚೇತನರಲ್ಲಿ ಹದಿನಾರು ರೂಪಗಳಿಂದ ಇರ್ತಾನೆ ಅಂತ ಚೇತನರಲ್ಲಿ ಸಾವಿರಾರು ರೂಪಗಳಿಂದ ಅನಂತ ರೂಪಗಳಿಂದ ಇರ್ತಾನೆ ಆದರೆ ಚೇತನರು ಅಂದರೆ ಸಂಸಾರಿ ಚೇತನರು ಲಿಂಗ ಶರೀರವನ್ನು ಹೊಂದಿರತಕ್ಕಂಥವರು ಲಿಂಗ ದೇಹದಲ್ಲಿ ಹದಿನಾರು ಭಾಗಗಳಿದೆ ಷೋಡಶ ಕಲಾಯುಕ್ತವಾಗಿದೆ ಅಂಥೇಳಿ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಪಂಚಭೂತಗಳು ಮತ್ತು ಮನಸ್ಸು ಈ ಹದಿನಾರನ್ನು ದುರ್ಬಲವಾಗಿರ್ತಕ್ಕಂಥ ಜೀವ ಧಾರಣೆ ಮಾಡಬೇಕು ಅಂತಾದರೆ ಆಸಕ್ತತೆ ಹಾಗಾಗಿ ಪರಮಾತ್ಮ ಷೋಡಶ ಕಲೆಗಳಲ್ಲೂ ಕೂಡ ಅಂತರ್ಯಾಮಿತ್ವೆಯನ್ನು ತಾನೇ ಪ್ರವೇಶ ಮಾಡಿ ಸಾಮರ್ಥ್ಯವನ್ನು ತುಂಬುತ್ತಾನೆ ಹೀಗೆ ಪರಮಾತ್ಮ ಇರ್ತಾನೆ ಅಂತ ತಿಳಿಸ್ತಾರೆ ಮುಂದೆ ಇಲ್ಲೇ ಹೇಳ್ತಾರೆ ಚಿದೇಹದೊಳಗೆ ಎಂಬತ್ತು ಸಾವಿರದ ಏಳುನೂರ ಇಪ್ಪತ್ತೈದು ಅಂತ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ ಅದು ಸರಿನೆ ಹೀಗೆ ಅನುಸಂಧಾನ ಮಾಡಿದ್ರೆ ಈ ಪ್ರಯೋಜನ ಏನು ಫಲ ಏನು ಅಂದರೆ ಹೀಗೆ ಚಿಂತಿಸೆ ತೋರಿಕೊಮ್ಮನ್ನು ತನ್ನ ರೂಪವ ಸಕಲ ಠಾವಿನಲ್ಲಿ ಪರಮಾತ್ಮ ತನ್ನ ರೂಪದ ದರ್ಶನವನ್ನು ಕೊಡ್ತಾನೆ ಉದಾಹರಣೆ ಕೊಡಬೇಕು ಅಂತಾದರೆ ವಿದ್ಯುತ್ ತಂತಿ ಒಳಗೆ ವಿದ್ಯುತ್ ಹರಿತಾ ಇದ್ದರೂ ಅದು ಕಣ್ಣಿಗೆ ಕಾಣಲ್ಲ ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ನೀವು ಟೆಸ್ಟರಿಂದ ಮುಟ್ಟಿದ್ರೆ ಅಲ್ಲಿ ವಿದ್ಯುಚ್ಛಕ್ತಿಯ ಇರುವಿಕೆಯನ್ನು ನಾವು ತಿಳ್ಕೊಬೋದು ಬಲ್ಬಿನಲ್ಲಿ ಬೆಳಕಾಗಿ ಅದೇ ವಿದ್ಯುತ್ ಶಕ್ತಿ ಗೋಚರ ಆಗತ್ತೆ ಅದೇ ರೀತಿಯಾಗಿ ಸಾವಿರಾರು ರೂಪಗಳಿಂದ ಈ ಜಡ ಚೇತನಾತ್ಮಕವಾಗಿರ್ತಕ್ಕಂಥ ಪ್ರಪಂಚದೊಳಗೆ ಭಗವಂತ ಇದ್ದು ಕಾಪಾಡ್ತಾ ಇದ್ರೂ ಅವನನ್ನು ಯಾವ ಸೂಕ್ಷ್ಮದರ್ಶಕವೂ ಕೂಡ ನಮಗೆ ಗೋಚರ ಆಗುವಂಗೆ ಮಾಡಲ್ಲ ಹಾಗಾದರೆ ಅವನನ್ನು ತಿಳಿಯಲಿಕ್ಕೆ ಉಪಾಯ ಏನು ಅಂತ ಕೇಳಿದ್ರೆ ಶಾಸ್ತ್ರಜನ್ಯ ಜ್ಞಾನದಿಂದನೇ ತಿಳ್ಕೋಬೇಕು ಶ್ರುತಿ ಸ್ಮೃತಿಗಳಿಂದನೇ ತಿಳ್ಕೋಬೇಕೇ ಹೊರತು ಅನ್ಯ ಮಾರ್ಗ ಅನ್ನೋದು ಪರ್ವತ ಇಲ್ಲ ಆದ್ದರಿಂದ ಆ ರೀತಿಯಾಗಿ ಸ್ವರೂಪೋದ್ಧಾರಕ ಗುರುಗಳ ದ್ವಾರ ಅದನ್ನು ಚಿಂತನೆ ಮಾಡಬೇಕು ಧ್ಯಾನಾದಿಗಳನ್ನು ಮಾಡಬೇಕು ಹಾಗೆ ಭಕ್ತಿಪೂರ್ವಕವಾಗಿ ಧ್ಯಾನವನ್ನು ಮಾಡಿದಾಗ ಅವನನ್ನು ಒಲಿಸ್ಕೊಳ್ಬೇಕು ಅವನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಕಿಮ ಲಭ್ಯತೆ ಭಗವತೆ ಪ್ರಸನ್ನೇ ಶ್ರೀನಿಕೇತನೆ ತಾನು ಒಂದು ಸಲ ಅನುಗ್ರಹ ಮಾಡಿದ ಅಂದರೆ ಪರಮಾತ್ಮ ತನ್ನ ರೂಪದ ದರ್ಶವನ್ನು ದರ್ಶನವನ್ನು ಕೊಟ್ಟೇ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಭಗವಂತ ತಾನು ಅನುಗ್ರಹ ಮಾಡಿ ತನ್ನ ರೂಪವನ್ನು ದರ್ಶನ ಕೊಟ್ಟರೆ ಎಲ್ಲ ಕಡೆಗೂ ಕೂಡ ಪರಬ್ರಹ್ಮ ನಾರಾಯಣನೇ ದಿವ್ಯರ ದೃಷ್ಟಿಯಿಂದ ವಿಶ್ವರೂಪ ದರ್ಶನ ಮಾಡಿರ್ತಕ್ಕಂಥ ಅರ್ಜುನ ಮೊದಲಾಗಿರ್ತಕ್ಕಂಥವ್ರ ಅನುಭವದಲ್ಲಿ ನಾವು ಕೇಳ್ತೀವಿ ಹಾಗೇ ಸಕಲ ಟಾವಿನಳೆ ಭಗವಂತ ತನ್ನ ದರ್ಶನವನ್ನು ಈ ರೀತಿಯಾಗಿ ಯಾರು ಅನುಸಂಧಾನ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ದರ್ಶನವನ್ನು ಕೊಡ್ತಾರೆ ಅಂತ ಈ ಆರು ನಾಲ್ಕು ಅನ್ನೋದಕ್ಕೆ ಹತ್ತು ಅನ್ನೋದಕ್ಕೆ ಆ ಪ್ರಮಾಣ ಹೇಳಿದ್ವಿ ಆರು ಎಂಟು ಮಾಡಿ ಇಪ್ಪತ್ತ್ನಾಲ್ಕು ಅಂದರೆ ಈ ಎಲ್ಲ ಇಪ್ಪತ್ನಾಲ್ಕು ತತ್ವಗಳು ಕೂಡ ಜಡಭೂತವಾಗಿರ್ತಕ್ಕಂಥದ್ದು ಸ್ವತಃ ಪ್ರವೃತ್ತಿ ಮಾಡುವಂಥ ಶಕ್ತಿ ಯಾವ ತತ್ವಕ್ಕೂ ಇಲ್ಲ ಆದ್ದರಿಂದ ಆ ತತ್ವಗಳಲ್ಲಿ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತನೇ ವೈದೇವರ ಅಂತರ್ಯಾಮಿ ಆಗಿದ್ದು ಆ ತತ್ವಗಳಿಂದ ಆಯಾ ಗುಣಧರ್ಮಗಳು ಕಾರ್ಯಗಳು ಏನಾಗಬೇಕೋ ಅದನ್ನು ನಿಯಮನ ಮಾಡಲಿಕ್ಕಾಗಿ ಭಗವಂತ ಇರ್ತಾನೆ ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಭೂತ ಪಂಚಕಗಳು ಮತ್ತು ಮನಸ್ಸು ಎಲ್ಲ ತತ್ವಗಳ ವ್ಯಾಪಾರ ಆಗಬೇಕು ಅಂತ ಆದರೆ ಆ ಕ್ರಿಯೆಯನ್ನು ಅಭಿವ್ಯಕ್ತಿ ಮಾಡಲಿ ಕೊಡಲಿಕ್ಕಾಗಿ ಭಗವಂತ ಅಲ್ಲಿ ಆರು ನಾಲ್ಕು ರೂಪಗಳಿಂದ ಈ ರೀತಿಯಾಗಿ ಭಗವಂತ ಇರ್ತಾನೆ ಈ ರೀತಿಯಾಗಿ ಚಿಂತನೆ ಮಾಡಿದವರಿಗೆ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರು ಅನ್ನೋಹಂಗೆ ಎಲ್ಲ ಕಡೆ ಭಗವಂತನ ದರ್ಶನ ಅನ್ನೋದು ಸಾಧ್ಯ ಭಗವಂತ ಆ ರೀತಿಯಾಗಿರ್ತಕ್ಕಂಥ ಪರಮಾನುಗ್ರಹವನ್ನು ಮಾಡ್ತಾನೆ ಎಷ್ಟೇ ಅವತಾರ ರೂಪಗಳ ದರ್ಶನಾದಿಗಳನ್ನು ಮಾಡಿದರೂ ಕೂಡ ಮೋಕ್ಷ ಇಲ್ಲ ಬಿಂಬರೂಪಿ ಪರಮಾತ್ಮನ ದರ್ಶನ ಆದ ಮೋಕ್ಷ ಅಂತ ಶಾಸ್ತ್ರದ ಆದೇಶ ಆ ಬಿಂಬ ರೂಪನನ್ನು ನೋಡಬೇಕು ಅಂತ ಆದರೆ ಈ ರೀತಿಯಾಗಿ ವಿಶೇಷವಾಗಿ ಜಡ ಚೇತನಾತ್ಮಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಭಗವಂತ ಸಾವಿರದ ಆರ್ನೂರ ಇಪ್ಪತ್ತ್ನಾಲ್ಕು ರೂಪಗಳಿಂದ ಇದ್ದು ಭಾರಭೃತ್ತಂತ ಕರೆಸ್ಕೊಂಡು ಇಡೀ ಸ್ವದೃತನ್ನು ಅಸಾಧಾರಣ ಗುಣಧರ್ಮವನ್ನು ಹೊಂದಿ ಇಡೀ ಜಗತ್ತಿನ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜಡ ಚೇತನಗಳ ಭಾರವನ್ನು ಧಾರಣೆ ಮಾಡ್ತಕ್ಕಂಥವನು ಪರಮ ಮುಖ್ಯ ಪರಮಾತ್ಮ ಅವನೇ ಭಾರ ಅವನೇ ಕೂರ್ಮ ಅವನ ಅನಂತ ರೂಪಗಳಲ್ಲಿ ಅಭೇದ ಚಿಂತನೆ ಎಲ್ಲ ರೂಪಗಳಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಅಸಾಧಾರಣ ಸಾಮರ್ಥ್ಯವೇ ಇದೆ ಅನ್ನೋ ರೀತಿಯಾಗಿ ಚಿಂತನೆ ಮಾಡಿದರೆ ಆದಂತಹ ಶ್ರೇಷ್ಠ ಚಿಂತನೆಗೆ ಭಗವಂತ ತನ್ನ ದರ್ಶನವನ್ನೇ ಕೊಡ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ